ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀಗಣೇಶ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುನಚ ಭಗವಾನ್ ವೇದವ್ಯಾಸ ಮಹರ್ಷಿ ವಿರಚಿತ ಶ್ರೀ ಶಿವಮಹಾಪುರಾಣದಲ್ಲಿ ಎರಡನೇದಾತ ರುದ್ರ ಸಮಿತಿಯಲ್ಲಿ ಎರಡನೆಯ ಖಂಡವಾದ ಸತಿ ಖಂಡ ಅದರಲ್ಲಿ ಇಪ್ಪತ್ತೈದನೇ ಅಧ್ಯಾಯ ೀ ನಮಃ ಶಿವಾಯ ಅಥ ಶ್ರೀ ಶಿವಮಹಾಪುರ ರುದ್ರಸಂಹ ಸತಿಖಂಡಮ ಉಚೇಕಿ ಪುರೋದೇವೀ ಶಂಭುಃರಮಸೂತಿ ವಿಶ್ವಕರ್ಮ ಆಹೂಯಸ್ವಲೋಕೆ ಪರತ ಸ್ವಧೇನು ರಮ್ಯ ಕರೆಯಮಸ ತ ೃತ ಸಮ್ಯಕ್ ತತ್ರ ಸಿಂಹಾಸ ವರಂ ತತ್ರ ಛತ್ರ ಮಹಾ ದಿವ್ಯಂಭುತ ಉತ್ತಮ ಕರೆಯಮಸ ವಿಘ್ನಾಥಂ ಶಂಕರೋ ವಿಶ್ವಕರ್ಮಣೀರಾಮ ಸತಿ ಸತಿಯತ್ರ ಹೇಳ್ತಾನೆ ಅಂದರೆ ಸತೀದೇವಿಯು ಜೀವನಪತ್ನಿ ಆದ ಸತೀದೇವಿ ರಾಮನನ್ನು ಪರೀಕ್ಷೆ ಮಾಡಲಿಕ್ಕಾಗಿ ಅಂದರೆ ರಾಮನು ವಿಷ್ಣುವಿನ ಅವತಾರ ಅಂಥೇಳಿ ಸಾಕ್ಷಾತ್ ವಿಷ್ಣುವೆ ಅಂತೇಳಿ ಶಿವ ಹೇಳಿರ್ತಾನೆ ಅಂತಹ ವಿಷ್ಣು ಯಾಕೆ ವಿಷ್ಣುವೆ ಆಗಿದ್ದರೆ ಈ ರಾಮ ಯಾಕೆ ಹೀಗೆ ಕಾಡಿನಲ್ಲಿ ಬಂದು ವಿರಹ ರಾಮ ಲಕ್ಷ್ಮಣರು ಕಾಡಿನಲ್ಲಿದ್ದಾರೆ ವಿರಹಿಗಳ ವಿರಹ ವಿರಹಿಯಾಗಿ ಇದ್ದಾನೆ ರಾಮ ಪತ್ನಿಯನ್ನು ಕಳೆದುಕೊಂಡಂತೆ ವಿಲಪಿಸ್ತಾ ಇದ್ದಾನೆ ಈ ರೀತಿಯ ವಿಲಾಪ ಅಲ್ಲ ಯಾಕೆ ಅಂತಹ ದೇವದೇವನಿಗೆ ವಿಷ್ಣುವಿಗೆ ಅಂಥೇಳಿ ಸತಿ ಪರೀಕ್ಷಿಸ್ಲಿಕ್ಕೆ ಹೋಗ್ತಾಳೆ ಆಗ ರಾಮನು ಗುರುತಿಸಿಬಿಡ್ತಾನೆ ಅಂದರೆ ಸತಿಯು ಸೀತೆಯ ವೇಷವನ್ನು ಧರಿಸಿ ಹೋಗ್ತಾಳೆ ಸೀತೆಯ ರೂಪವನ್ನು ಧರಿಸಿ ಆದರೂ ರಾಮನಿಗೆ ಗೊತ್ತಾಗ್ಬಿಡ್ತದೆ ಶಿವನನ್ನು ಸ್ಮರಣೆ ಮಾಡ್ತಾ ಸತಿಯನ್ನು ಗುರುತಿಸಿಬಿಡ್ತಾನೆ ಇದು ಹಿಂದಿನ ಅಧ್ಯಾಯದ ಕತೆ ಈಗ ಈ ಅಧ್ಯಾಯದಲ್ಲಿ ಇದು ಅದು ಶಿವನ ಹೊರಬಲದಿಂದಲೇ ಏನು ಶಿವನು ರಾಮನನ್ನು ನಮಸ್ಕರಿಸಿದ್ದು ಯಾಕೆ ಅಂಥೇಳಿ ಪಾರ್ವತಿಯ ಪ್ರಶ್ನೆ ದೇವದೇವನಾದ ಶಿವ ರಾಮನಿಗೆ ಯಾಕೆ ನಮಸ್ಕರಿಸಬೇಕು ಅಂಥೇಳಿ ಅದು ಯಾಕೆ ನಾನು ಹಿಂದೆ ಕೊಟ್ಟಂಥ ವಿಷ್ಣುವಿಗೆ ಕೊಟ್ಟಂಥ ವರ ಅದು ಹ್ಞೂ ಹೇಳ್ತಾನೆ ಶಿವ ಅದೇನು ಏನು ಕತೆ ಅಂತೇಳಿ ಈಗ ರಾಮನ ಹತ್ರ ಇದ್ದಾಳೆ ಸತೀದೇವಿ ಆಗ ರಾಮ ಅದರ ಕಥೆಯನ್ನು ಹೇಳ್ತಾನೆ ಹಿಂದಿನ ಕಥೆಯನ್ನು ಓ ಸತೀದೇವಿ ಹಿಂದೆ ಜಗತ್ಕರ್ತನಾದ ಶಿವನು ದೇವಶಿಲ್ಪಿಯಾದ ವಿಶ್ವಕರ್ಮನನ್ನು ತನ್ನ ಲೋಕಕ್ಕೆ ಕರೆಯಿಸಿ ತನ್ನ ಗೋಶಾಲೆಯ ಸಮೀಪದಲ್ಲಿ ರಮ್ಯವಾದ ಭವನವನ್ನು ನಿರ್ಮಿಸಿದೆ ಆ ಭವನದಲ್ಲಿ ಉತ್ತಮವಾದ ಒಂದು ಸಿಂಹಾಸನವನ್ನು ಮಾಡಿಸಿದೆ ಅದರ ಮೇಲ್ಭಾಗದಲ್ಲಿ ಮಹಾ ಅದ್ಭುತವಾದ ಮತ್ತು ದಿವ್ಯವಾದ ಒಂದು ಶ್ವೇತಛತ್ರವನ್ನು ನಿರ್ಮಿಸಿ ಶ್ವೇತಛತ್ರಿ ಗೋಡೆ ಬಿಳಿ ಬೆಳಗ್ಗು ಬೆಳಗೋಡೆ ಅದನ್ನು ನಿರ್ಮಿಸಿ ವಿಘ್ನ ನಿವಾರಣೆಗಾಗಿ ಇರಿಸಿದ ಶಕ್ರಾಧೀನಾ ಜುಹಾವಾಶು ಸಮಸ್ತಾಂ ದೇವತಾ ಗಣಾನ್ ಸಿದ್ಧಗಂಧರ್ವನಾಗಾದೀನು ಉಪದೇಶಾಂಶ್ಚಕೃತ್ ಸ್ನಶ ಆ ಭವನಕ್ಕೆ ದೇವತೆಗಳನ್ನು ಸಿದ್ಧಗಂಧರ್ವ ನಾಗರೇ ಮುಂತಾದವರೆಲ್ಲರನ್ನೂ ಕೂಡ ತನ್ನ ಹತ್ತಿರಕ್ಕೆ ಕರೆಯಿಸಿದ ದೇವಾನ್ ಸರ್ವಾಗಮ್ಚ ವಿಧಿ ಪುತ್ರೈರ್ ಮುನೀನಪೀ ದೇವಿ ಸರ್ವಾ ಅಪ್ಸರೋಭಿರ್ನಾತುಸಮನ್ವಿತಃ ಮತ್ತು ಮಿಕ್ಕ ಎಲ್ಲ ದೇವತೆಗಳು ವೇದಪುರುಷರು ಆಗಮಗಳು ಅಂದರೆ ವೇದಪುರುಷರು ವಿಧಿಂ ಬ್ರಹ್ಮ ಆಮೇಲೆ ಮಾನಸಪುತ್ರರು ಬ್ರಹ್ಮನ ಮಾನಸಪುತ್ರರು ಮರೀಚಿ ಮೊದಲಾದ ಮುನಿಗಳು ದೇವತಾಸ್ತ್ರೀಯರು ಅಪ್ಸರೆಯರು ಇವರೆಲ್ಲರನ್ನು ಕೂಡ ಶಂಕರನ್ನು ಕರಿಸಿದ ಅವರೆಲ್ಲರೂ ಅನೇಕ ಅಮೂಲ್ಯ ವಸ್ತುಗಳನ್ನು ತೆಗೆದುಕೊಂಡು ಆ ಭವನಕ್ಕೆ ಬಂದರು ದೇವಾನಾಂಚ ತಥಋಷೀಣಾಂ ಸಿದ್ಧಾಂ ಫಣಿನಾಮಪಿ ಆನಯನ್ ಮಂಗಲಕರ ಕನ್ಯಾ ಷೋಡಶ ಷೋಡಶ ಅಲ್ಲದೆ ಸುಂದರಿಯರಾದ ದೇವಕನ್ಯರು ಋಷಿಕನ್ಯರು ಸಿದ್ಧಕನ್ಯರು ನಾಗಕನ್ಯರು ಇವರುಗಳಲ್ಲಿ ಹದಿನಾರು ಹದಿನಾರು ಮಂದಿಯನ್ನು ಅಲ್ಲಿಗೆ ಕರೆಯಿಸಿದ ವೀಣಾ ಮೃದಂಗ ಪ್ರಮುಖವಾನಾಧಾನ ಮುನೆ ಉತ್ಸವಂ ಕರೆಯಮಸ ವಾದಯಿತ್ ಸುಗಾಯನಗ ವೀಣೆ ಮೃದಂಗ ಅಂತದ ಅನೇಕ ಮಂಗಳವಾಧ್ಯಗಳನ್ನು ತರಿಸಿ ಗಾಯಕರಿಂದ ಅವುಗಳನ್ನು ಬಾರಿಸಿ ಉತ್ಸವವನ್ನು ಮಾಡಿಸಿದ ರಾಜಷೇಕ ಯೋಗ್ಯಾ ದ್ರವ್ಯಾ ಸಕಲ ಸಕಲೌಷಧೈ ಪ್ರತ್ಯಕ್ಷತೀರ್ಥಪಾಥೋ ಪಂಚಕುಂಭ ಸವಿದ ತ ಸಂವಿಧಾನ ದಿವ್ಯಾ ಆನಯನ್ ಆನಯತ್ ಸ್ವಗಣಿಸ್ತದಾ ಬ್ರಹ್ಮ ಘೋಷ ಮಹಾರಾವಂ ಕರೆಯ ಸ ಮತ್ತು ರಾಜ್ಯಾಭಿಷೇಕಕ್ಕೆ ಯೋಗ್ಯವಾದಂತಹ ವಸ್ತುಗಳು ಔಷಧಗಳು ಇವುಗಳನ್ನು ಐದು ಕಲಶಗಳಲ್ಲಿ ತೀರ್ಥ ಜಲಗಳನ್ನು ಎಲ್ಲ ಸಾಮಗ್ರಿಗಳನ್ನು ತನ್ನ ಗಣಗಳಿಂದ ಶಂಕರನ್ನು ತರಿಸಿದ ಬ್ರಾಹ್ಮಣರಿಂದ ಸುಶ್ರಾವ್ಯವಾಗಿ ವೇದಘೋಷವನ್ನು ಮಾಡಿಸಿದ ಅಥೋ ಹರಿಂ ಸಹೂಯ ವೈಕುಂಠಾತ್ ಪ್ರೀತಮನಸ ತದ್ಭಕ್ ಪೂರ್ಣಯ ದೇವಿ ಮೋದತಿ ಸ್ವ ಮಹೇಶ್ವರ ಸುಮುಹೂರ್ತೆ ಮಹಾದೇವಸ್ತ ಸಿಂಹಾಸರೆ ಉಪವೇಶ್ಯ ಹರಿಂ ಪ್ರೀತಿಯ ಭೂಷಯಸೋವಶ ಬಳಿಕ ಆ ಮಹೇಶ್ವರನು ವೈಕುಂಠದಿಂದ ಹರಿಯನ್ನು ಆಧಾರದಿಂದ ಆ ಭವನಕ್ಕೆ ಬರಮಾಡಿಕೊಂಡು ಶುಭ ಮುಹೂರ್ತದಲ್ಲಿ ಅವನನ್ನು ಅಲ್ಲಿರಿಸಿರುವಂತಹ ಸಿಂಹಾಸನದಲ್ಲಿ ಪ್ರೀತಿಯಿಂದ ಕುಳ್ಳಿರಿಸಿ ಅಲಂಕರಿಸಿದ ನೋಡಿ ಹಿಂದೆ ನಾವು ಕೇಳಿದ್ದೇವೆ ಮೊತ್ತ ಮೊದಲಿಗೆ ಶಿವ ಶಕ್ತಿಯರು ಕೈ ಕಾಶಿ ಕ್ಷೇತ್ರದಲ್ಲಿ ನಿತ್ಯ ಆದರೆ ಅವಿಮುಕ್ತ ಕ್ಷೇತ್ರವಾದಂಥ ಕಾಶಿ ಕ್ಷೇತ್ರ ಅಲ್ಲಿ ವಿಹರಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಅವರಿಗೆ ನಿತ್ಯ ಮುಕ್ತಾಂಧದಲ್ಲಿ ವಿಹರಿಸಬೇಕು ಅಂತೇಳಿ ಆಯಿತು ಹಾಗಾಗಿ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಕ್ಕಾಗಿ ಇನ್ನೊಬ್ಬ ತನ್ನಂತೆ ಇರತಕ್ಕಂಥ ಇನ್ನೊಬ್ಬರನ್ನು ಸೃಷ್ಟಿ ಮಾಡ್ತೇನೆ ಅಂತೇಳಿ ಶಿವ ಸಂಕಲ್ಪ ಮಾಡಿ ವಿಷ್ಣುವನ್ನು ಸೃಷ್ಟಿ ಮಾಡ್ತೇನೆ ಹಾಗಾಗಿ ತನ್ನಂತೆ ಇರತಕ್ಕಂಥ ಇನ್ನೊಬ್ಬ ತನ್ನಂತೆ ಶಕ್ತಿ ಸಾಮರ್ಥ್ಯ ಇತ್ಯಾದಿಗಳು ಇರ್ತಕ್ಕಂಥವು ಹಾಗಾಗಿ ಅಂತಹ ವಿಷ್ಣುವನ್ನು ಸೃಷ್ಟಿ ಮಾಡಿ ಹಾಗಾಗಿ ಅದಕ್ಕೋಸ್ಕರ ನಮಸ್ಕರಿಸಿದ ಅಂತೇಳಿ ವಿಷ್ಣುವಿಗೆ ಅಂದರೆ ತನ್ನಂತೆ ಇರುವ ಇನ್ನೊಬ್ಬ ಹ್ಞೂ ತನಗೆ ಸರಿಸಮಾನ ಆದವ ಅಂತೇಳಿ ಅವನನ್ನೇ ಸೃಷ್ಟಿ ಮಾಡಿದ್ದು ಅಂದರೆ ಈಗ ಇಲ್ಲಿ ಅದನ್ನು ಹೇಳ್ತಾ ಇದ್ದಾರೆ ಈ ಸಿಂಹಾಸನವನ್ನು ಮಾಡಿ ಅದರ ಮೇಲೆ ಹ್ಞೂ ಆ ಮಹೇಶ್ವರನು ವೈಕುಂಠದಿಂದ ಹರಿಯನ್ನು ಆದ್ರದಿಂದ ಆ ಭವನಕ್ಕೆ ಬರಮಾಡಿಕೊಂಡು ಶುಭ ಮುಹೂರ್ತದಲ್ಲಿ ಅವನನ್ನು ಅಲ್ಲಿ ಇರಿಸಿರತಕ್ಕಂಥ ಸಿಂಹಾಸನದಲ್ಲಿ ಪ್ರೀತಿಯಿಂದ ಕುಳ್ಳಿರಿಸಿ ಅಲಂಕರಿಸಿದ ಅಂತ ಹೇಳಿ ಹ್ಞೂ ಆ ಬದ್ಧರಂ ಯಮಕುಟಂ ಕೃತಕೌತುಕಮಂಗಲಂ ಅಭಿಷಿಂಚನ್ಮಹೇಶ ಹರಿಯೇ ಮಂಗಳಸ್ನಾನವನ್ನು ಮಾಡಿಸಿ ಶಿರಸ್ಸಿನಲ್ಲಿ ಕಿರೀಟವನ್ನು ಇರಿಸಿ ತೀರ್ಥ ಜಲಗಳಿಂದ ಅಭಿಷೇಕವನ್ನು ಆ ಬ್ರಹ್ಮಾಂಡವೆಂಬ ಮಂಟಪದಲ್ಲಿ ಮಾಡಿಸಿದ ತತ್ತಿಲೈಶ್ವರ್ಯಗಿ ತುಶು ಸ್ವತಂತ್ರೋ ಭಕ್ತವತ್ಸಲಹ ತನ್ನ ಐಶ್ವರ್ಯನನ್ನೆಲ್ಲ ಹರಿಗೆ ಅನುಗ್ರಹಿಸಿದ ಮುಂದೆ ಭಕ್ತವತ್ಸಲನಾದ ಶಿವನು ಹರಿಯನ್ನು ಸ್ತುತಿಸಿದನು ಬ್ರಹ್ಮಾಂಡಂ ಲೋಕಕರ್ತಾರಮೋ ಚದ್ವಚನಂ ತ್ಮಂ ವ್ಯಾಪಯನ್ ಸ್ವಂವರಾಧೀನಂ ಸ್ವತಂತ್ರಂ ಭಕ್ತವತ್ಸಲಹ ಬಳಿಕ ಬ್ರಹ್ಮನನ್ನು ಕುರಿತು ತಾನು ಕೊಟ್ಟ ವರಕ್ಕೆ ಅಧೀನ ಎಂಬುದನ್ನು ಪ್ರಕಟಿಸುವುದಕ್ಕಾಗಿ ಹೀಗೆ ಹೇಳಿದ ಮಹೇಶ ಉಚ ಅತ ಪ್ರಭೃತಿಲೋಕೇಶ ಮನ್ಯದೇಶದರಿ ಮೊ ವಂದ್ಯ ಸ್ವಯಂ ವಿಷ್ಣುರ್ ಜಾತೃತಿಸ್ತ ಪ್ರಣಮ ರಿಣವ ತ್ಮಂ ಹರಿ ವರ್ಣಯ ಹರಿ ಮಮೈ ದೇವ್ಞೆಯ ಎಲೇ ಬ್ರಹ್ಮನೇ ಇಂದು ಮೊದಲುಗೊಂಡು ಈ ಹರಿಯು ನನ್ನ ಅಪ್ಪಣೆಯಂತೆ ನನ್ನಿಂದಲೂ ನಮಸ್ಕರಿಸಲ್ಪಡಲಿ ಎಲ್ಲರಿಗೂ ಕೇಳಿಸುವಂತೆ ಈ ಮಾತನ್ನು ಹೇಳ್ತೇನೆ ಎಲ್ಲ ದೇವತೆಗಳೊಡನೆ ನೀನು ಈ ಹರಿಯನ್ನು ನಮಸ್ಕರಿಸು ಎಲೇ ಬ್ರಹ್ಮನೇ ಎಲ್ಲ ವೇದಗಳು ನನ್ನನ್ನು ವರ್ಣಿಸುವಂತೆ ಈ ಹರಿಯನ್ನು ವರ್ಣಿಸ್ತವೆ ಅಂತೇಳಿ ಹೇಳಿಬಿಟ್ಟೆ ಶಿವ ರಾಮವಾಚ ಇತ್ಯುಕ್ವಾ ಸ್ವಯಂ ರುದ್ರೋ ನಮೇ ದ್ವೈ ಗರುಡದ್ವಯಂ ವಿಷ್ಣು ಭಕ್ತಿ ಪ್ರಸನ್ನ ಆತ್ಮ ಅವರದೋ ರಾಮ ಹೇಳ್ತಾನೆ ಸತೀ ದೇವಿಯ ತ್ರೂದೇವಿಯೇ ಹೀಗೆ ಹೇಳಿ ಭಕ್ತ ವತ್ಸಲನಾದ ರುದ್ರನು ತನ್ನ ವರದಂತೆಯೇ ಆಗಲೇ ವಿಷ್ಣುವನ್ನು ಭಕ್ತಿಯಿಂದ ನಮಸ್ಕರಿಸಿದ ಗರುಡಧ್ವಜ ಗರುಡಧ್ವಜನಾದ ವಿಷ್ಣುವನ್ನು ಗರುಡವಾಹನನಾದ ವಿಷ್ಣುವನ್ನು ವಿಷ್ಣು ಭಕ್ತಿಯಿಂದ ಪ್ರಸನ್ನಾತ್ಮನಾಗಿ ವರದನು ಭಕ್ತವತ್ಸಲನಾದ ರುದ್ರನು ನಮಸ್ಕರಿಸಿದ ತಥೋ ಬ್ರಹ್ಮಾದಿಭಿರ್ದೇವೈ ಸರ್ವಸುರೈರೈ ಸುರೈಸ್ತಾ ಮುನಿಸಿದ್ಧಾ ಸಿ ವಂದಿತೋ ಭೂಧೈತಾ ಬಳಿಗ್ ಬ್ರಹ್ಮನೇ ಮುದಲಾದ ದೇವತೆಗಳು ಕಿನ್ನರಾದಿಗಳು ಮುನಿಗಳು ಸಿರು ಸಹ ಹರಿಯನ್ನು ನಮಸ್ಕರಿಸಿದರು ತೋ ಮಹೇಶೋ ಹರೆಯೇ ಅಶಂ ಅಶಂಸದ್ ದಿವಿಶಾನ್ ದಾ ಮಹಾವರಾನ್ ಸುಪ್ರಸನ್ನೋ ಧೃತವಾನ್ ಭಕ್ತವತ್ಸಲ ಆಮೇಲೆ ಪರಮೇಶ್ವರನ ಪ್ರಸನ್ನತೆಯಿಂದ ದೇವತೆಗಳು ಎದುರಿಗೆ ಇನ್ನೂ ಅನೇಕ ವರಗಳನ್ನು ಶ್ರೀಹರಿಗೆ ಕರುಣಿಸಿದ ಅಥವಾ ಮಹೇಶು ಹರಗೆ ಹರಿಗೆ ದೇವತೆಗಳ ಮುಂದೆ ಮಹಾವರಾನ್ ಸುಪ್ರಸನ್ನ ಧೃತವಾನ್ ಭಕ್ತೋತ್ಸವ ಮಹೇಶವಾ कर्तालोकाना भर्ता हर्ता मदजया दाता धर्मा काम शाता दुर्नयकारिण शास्ता दुर्नयकारिण जगदीशो जगत्पूज्यो महाबलराक्रम अजेयस्वे क्मा मापी भविष्य ಶಕ್ತಿತ್ರ ಗೃಹತ್ವ ಇಚ್ಛಾಧಿಪ್ರಾಪಿತಂ ಮಯಾ ನಾನಾ ಲೀಲಾ ಪ್ರಭಾವತ್ವ ಸ್ವತಂತ್ರತ್ವತ್ರಯೇ ಪರಮೇಶ್ವರನ್ ಮತ್ತೆ ಹೇಳ್ತಾನೆ ಅಲೇ ವಿಷ್ಣುವೇ ನೀನು ನನ್ನ ಅಪ್ಪಣೆಯಂತೆ ಇನ್ನು ಮುಂದೆ ಸಕಲ ಲೋಕಗಳ ಸೃಷ್ಟಿ ಸ್ಥಿತಿ ಪ್ರಾಯಗಳನ್ನು ಮಾಡುವವನಾಗೂ ಭಕ್ತರಿಗೆ ಧರ್ಮಾರ್ಥ ಕಾಮಗಳನ್ನು ಕರುಣಿಸುತ್ತಾ ದುಷ್ಟರನ್ನು ಶಿಕ್ಷಿಸಿ ಸಜ್ಜನರಿಗೆ ಅನುಗ್ರಹವನ್ನು ಮಾಡು ಮತ್ತು ನೀನು ಜಗತ್ತಿಗೆ ಒಡೆಯನು ಪೂಜ್ಯನೂ ಆಗ್ತೀಯ ತುಂಬ ಮಹಾ ಪರಾಕ್ರಮಶಾಲಿಯಾಗುವೆ ನನಗೂ ಅಜಯನಾಗುವೆ ಶಿವನಿಗೂ ಅಜೇಯನಾಗುವೆ ಅಂತ ಹೇಳ್ತಾನೆ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಈ ಮೂರು ಶಕ್ತಿಗಳನ್ನು ಕೊಡುತ್ತೇನೆ ಇವುಗಳನ್ನು ಪರಿಗ್ರಹಿಸಿ ಅದ್ಭುತವಾದ ಅನೇಕ ಲೀಲೆಗಳನ್ನು ಪ್ರದರ್ಶಿಸುತ್ತಾ ಸ್ವತಂತ್ರನಾಗಿ ಪ್ರವರ್ತಿಸುತ್ತಿರುವ ಅಷ್ಟು ದೊಡ್ಡ ಬರವನ್ನು ಕೊಟ್ಟು ಬಿಡ್ತಾನೆ ವಿಷ್ಣುವಿಗೆ ತದ್ವೇಷ್ಟೋಹರೇನು ನಮ್ಮಯಾ ಶಾಸ ಪ್ರಯತ್ನತಃ ತ್ವದ್ಭಕ್ತಾನಂ ಮಯಾ ವಿಷ್ಣು ದೇಯಂ ನಿರ್ವಾಣಮು ಉತ್ತಮ ಎಲೆ ಹರಿಯೇ ನಿನ್ನನ್ನು ಯಾರು ದ್ವೇಷಿಸ್ತಾರೋ ಅವರನ್ನು ನಾನು ಪಟ್ಟು ಶಿಕ್ಷಿಸ್ತೇನೆ ಹಾಗಾಗಿ ನೋಡಿ ರಾಮನನ್ನು ದ್ವೇಷಿಸಿದಂತಹ ವಿಷ್ಣುವನ್ನು ದ್ವೇಷಿಸಿದಂತಹ ರಾಕ್ಷಸರನ್ನು ರಾವಣಾದಿಗಳನ್ನು ಕೊಲ್ಲಿಕೆ ಶಿವನು ಕೂಡ ಸಹಾಯ ಮಾಡ್ತಾನೆ ಶಿವನು ತನ್ನ ಶಿವಭಕ್ತರಾದರೂ ಕೂಡ ತನ್ನ ಭಕ್ತರನ್ನು ಅವನು ಕೈಬಿಟ್ಟು ಬಿಡ್ತಾನೆ ಕೊನೆ ಗಳಿಗೆಯಲ್ಲಿ ಯಾಕೆಂದರೆ ವಿಷ್ಣುವನ್ನು ದ್ವೇಷಿಸ್ತಾ ಇದ್ದಾರೆ ಅಂತೇಳಿ ಭಗವಂತರನ್ನು ಭಗವದ್ವೇಷಗಳು ಎಂದಿಗೂ ಲೋಕಕ್ಷೇಮಕರಲ್ಲ ಯಾವುದೇ ದೇವರನ್ನು ದ್ವೇಷ ಮಾಡ್ತಕ್ಕಂಥವ್ರು ಹಾಗಾಗಿ ವಿಷ್ಣುವನ್ನಾಗಲಿ ಶಿವನನ್ನಾಗಲಿ ದ್ವೇಷ ಮಾಡಬಾರದು ಅಂತೇಳಿ ಅದಕ್ಕೆ ಹೇಳುವಂಥದ್ದು ಭಗವಂತನನ್ನು ದ್ವೇಷಿಸುವಂಥದ್ದು ದುರ್ಗುಣ ಅದು ಅದು ಸದ್ಗುಣ ಅಲ್ಲ ಅದು ಲೋಕ ಕಲ್ಯಾಣಕರವೂ ಅಲ್ಲ ಲೋಕಕಂಟಕದು ನಿನ್ನ ಭಕ್ತರಿಗೆ ಉತ್ತಮ ಸುಖವನ್ನು ಕಲ್ಪಿಸ್ತೇನೆ ಅಂತೇಳಿ ಹೇಳ್ತಾನೆ ಶಿವ ತದ್ಭಕ್ತಾನಂ ಮಯಾ ವಿಷ್ಣು ದೇಯಂ ನಿರ್ವಾಣ ಉತ್ತಮಂ ಉತ್ತಮ ಸುಖ ಅಂದರೆ ಮೋಕ್ಷ ನಿರ್ವಾಣ ಮೋಕ್ಷವನ್ನು ನಿನ್ನ ಭಕ್ತರಿಗೂ ಮೋಕ್ಷವನ್ನು ಕರುಣಿಸುತ್ತೇನೆ ತದ್ಭಕ್ತಾನಾಂ ಮಯಾವಿಷ್ಣು ದೇಯಂ ನಿರ್ವಾಣ ಉತ್ತಮಂ ಹಾಗಾಗಿ ವಿಷ್ಣು ಭಕ್ತರಿಗೆ ಮೋಕ್ಷ ಇದೆ ಶಿವಭಕ್ತರಿಗೂ ಮೋಕ್ಷ ಇದೆ ಯಾವುದೇ ದೇವರ ನಮ್ಮ ಭಕ್ತಿಯಿಂದ ಪೂಜಿಸ್ತಾ ಇದ್ದರೂ ನಂಬಿದರೂ ಕೂಡ ಮೋಕ್ಷ ಅನ್ನತಕ್ಕಂಥದ್ದು ಇದೆ ಆಯಾ ದೇವತೆಗಳನ್ನು ಆಯಾ ದೇವತಾ ಸ್ವರೂಪ ಅವರು ಹೊಂದುತ್ತಾರೆ ಅಂತೇಳಿ ಭಗವದ್ಗೀತೆಯಲ್ಲಿ ಕೂಡ ಬರ್ತದೆ ಹ್ಞೂ ಯಾಂತಿ ದೇವಯಜಾನ್ ಹ್ಞೂ ಅಂದರೆ ದೇವತೆಗಳನ್ನು ಪೂಜಿಸತಕ್ಕಂಥ ಆಯಾ ದೇವತೆಗಳನ್ನು ಹೊಂದುತ್ತಾರೆ ಅಂತೇಳಿ ಹ್ಞೂ ಹಾಗೆ ಭೂತಾದಿಗಳನ್ನು ಪೂಜಿಸತಕ್ಕಂಥವರು ಆರಾಧಿಸ್ತಕ್ಕಂಥ ಆಯಾ ಆಯಾ ಆಕಾರ ಯಾವ ಆಕಾರ ಅವರು ಭಗವಂತನ ಆ ಆಕಾರಕ್ಕೆ ಅವರು ಐಕ್ಯ ಹೊಂದುತ್ತಾರೆ ಮಾಯಾಂಚಾಪಿ ಗೃಹಣೇ ಮಾಂ ದುಣೋದ್ಯಾಂ ಸುರಾಭಿ ಯಾ ಸಮ್ಮೋಹಿ ವಿಶ್ವಮಚಿದ್ರೂಪಂ ಭವಿಷ್ಯತಿ ನಾನು ಕೊಡುವ ಈ ಮಾಯೆಯನ್ನು ತೆಗೆದುಕೋ ಇದನ್ನು ದೇವತೆಗಳು ಸಹ ಅತಿಕ್ರಮಿಸಲಾರರೂ ಈ ಮಾಯೆಯಿಂದ ಜಗತ್ತೆಲ್ಲವೂ ಮೋಹಿಸಲ್ಪಟ್ಟು ಜಡರೂಪವಾಗುವುದು ಭ್ರಾಂತಿಮಯವಾಗುವುದು ವಿಷ್ಣು ಅಂತ ಅದನ್ನೇ ಹೇಳುವಂಥದ್ದು ಶಿವನು ಅದನ್ನು ಕೂಡ ಅನುಗ್ರಹಿಸಿದೆ ಮಮ ಬಾಹುರ್ಮದೀಯಸ್ವ ದಕ್ಷಿಣೋಸೌ ವಿಧಿರ್ಹರೆ ಅಸ್ಯಾಪಿ ಹಿ ವಿಧೇ ಪಾತ ಜನಿತಾ ಭವಿಷ್ಯಸಿ ಹರೇ ಹರಿಯೇ ನೀನು ನನ್ನ ಎಡಬಾಹು, ಈ ಬ್ರಹ್ಮನು ಬಲಬಾಹೂ ಇಂತಹ ಈ ವಿಧಿಯ ಸೃಷ್ಟಿ ಸಂರಕ್ಷಣಾದಿಗಳನ್ನು ಮಾಡು ಬ ನನ್ನ ಬಲಬಾಹುವಾದಂತಹ ಈ ವಿಧಿ ಬ್ರಹ್ಮ ಯಾರಿದ್ದಾನೆ ಅವನ ಸೃಷ್ಟಿ ಸಂರಕ್ಷಣೆ ಹ್ಞೂ ನೀನೇ ಮಾಡು ಅಂತೇಳಿ ವಿಷ್ಣುವಿಗೆ ಹೇಳ್ತಾನೆ ಅವನ ಸೃಷ್ಟಿ ಅಂತೇಳಿದ್ರೇನು ನೋಡಿ ಬ್ರಹ್ಮ ವಿಷ್ಣುವಿನ ನಾಭಿಗಮನ ಸೃಷ್ಟಿಯಾಗುವಂಥದ್ದು ಹ್ಞೂ ಹಾಗೇ ಒಬ್ಬ ಬ್ರಹ್ಮನ ಆಯುಷ್ಯ ಮುಗಿದ ಮೇಲೆ ಇನ್ನೊಬ್ಬ ಬ್ರಹ್ಮ ಹೀಗೆ ಸೃಷ್ಟಿ ಸಂರಕ್ಷಣೆ ಆಗಿರೋದು ಮಾಡುವುರಕ್ಷಣೆ ಜವಾಬ್ದಾರಿಯನ್ನು ವಹಿಸಿಕೋ ಅಂತೇಳಿ ಹೇಳ್ತಾನೆ ಹೃದಯ ವಾಮ ಯೋ ರುದ್ರಸ್ಸಂ ನ ಸಂಶಯ ಪೂಜ್ಯಸ್ತವ ಸದಾ ಸೋಪಿ ಬ್ರಹ್ಮಾದೀನಾಮಿ ಧ್ರುವಂ ನನ್ನ ಹೃದಯವು ಮತ್ತು ನನ್ನ ಪೂರ್ಣಾಂಶನು ನನಗೂ ಆ ರುದ್ರನಿಗೂ ಭೇದವಿಲ್ಲ ಆದ್ದರಿಂದ ನೀನು ಆ ರುದ್ರನನ್ನು ಪೂಜಿಸಬೇಕು ಬ್ರಹ್ಮಾದಿಗಳಿಗೂ ಅವನು ಪೂಜ್ಯನು ಹಾಗಾಗಿ ನೋಡಿ ವಿಷ್ಣು ಸದಾ ಶಿವಧ್ಯಾನಪರನಾಗಿರ್ತಾನೆ ಶಿವನು ಸದಾ ವಿಷ್ಣು ಧ್ಯಾನಪರನಾಗಿರ್ತಾನೆ ಅಲ್ಲಿ ಹರಿಹರರಲ್ಲಿ ಭೇದ ಎಲ್ಲ ಒಂದೇ ತತ್ವದ ಬೇರೆ ಬೇರೆ ರೂಪಗಳಷ್ಟೆ ಅತ್ರ ಸ್ಥಿತ್ವ ಜಗತ್ಸರ್ವ ಪಾಲಯತ್ವ ವಿಶೇಷತ ನಾನ ಅವತಾರ ಭೇದೈಶ್ಚ ಸದಾ ನಾನೂತಿ ಕರ್ತೃದು ಕರ್ತೃ ಅಂದರೆ ಈ ಭವನದಲ್ಲಿ ಲೋಕದಲ್ಲಿದ್ದು ನೀನು ಜಗತ್ತನ್ನು ಪಾಲಿಸು ಆಯಾಯ ಅವತಾರಗಳನ್ನು ಮಾಡಿ ದುಷ್ಟರನ್ನು ನಿಗ್ರಹಿಸು ಊತಿ ಕರ್ತೃ ನಾನಾ ಊತಿ ಕರ್ತೃ ನಾನಾವತಾರ ಭೇದೈ ಜಗತ್ತನ್ನು ಪಾಲಿಸು ರಕ್ಷಣೆ ಮಾಡು ಅಂತೇಳಿ ಊತಿ ಅಂದರೆ ರಕ್ಷಣೆ ಅಂಥೇಳಿ ಹ್ಞೂ ಅವು ಅತ್ತು ಅಂತ ಹೇಳ್ತೇವಲ್ಲ ಅದರದ್ದೇ ಶಬ್ದ ಅದು ಹಾಗೆ ಊತಿ ಕರ್ತೃಗಳ ಅಂದರೆ ರಕ್ಷಣಾಕರ್ತೃಗಳಾದಂತಹ ನಾನಾವತಾರ ಭೇದಗಳಿಂದ ನೀನು ಆ ರೂಪಗಳನ್ನು ಧರಿಸಿ ಜಗತ್ತನ್ನೆಲ್ಲ ಪಾಲಿಸು ಮಮ ಲೋಕೇತವೇದಂ ವೈ ಸ್ಥಾನಂಚ ಪರಮಾರ್ಧಿಮತ್ ಗೋಲೋಕ ಇವ ವಿಖ್ಯಾತ ಭವಿಷ್ಯತಿ ಮಹೋಜ್ವಲಂ ನೋಡಿ ನನ್ನ ಲೋಕದಲ್ಲಿ ಇದು ನಿನ್ನ ಶ್ರೇಷ್ಠವಾದ ಸ್ಥಾನ ಉಜ್ವಲವಾದ ಈ ಸ್ಥಾನಕ್ಕೆ ಎಂದು ಹೆಸರು ನೋಡಿ ನಾವು ಬ್ರಹ್ಮಾಂಡ ಪ್ರಾಣಾದಿಗಳಲ್ಲಿ ಕಾಣ್ತೇವೆ ಕೃಷ್ಣನ ಗೋಲೋಕದ ಒಂದು ಸ್ಥಾನ ಕೃಷ್ಣ ರೂಪದಿಂದ ಕೂಡ ಹೇಳ್ತಾರೆ ಗೋಲೋಕ ಅಂತೇಳಿ ಗೋ ಅಂದರೆ ಬೇರೆ ಬೇರೆ ರಥಗಳಿವೆ ಗೋವು ಜ್ಞಾನ ಅಂತೇಳಿ ಅರ್ಥ ಇದೆ ಇಂದ್ರಿಯಗಳು ಅಂತೇಳಿ ಅರ್ಥ ಇದೆ ಬೇರೆ ಬೇರೆ ಅರ್ಥ ಇದೆ ಪೃಥ್ವಿ ಅಂತೇಳಿ ಅರ್ಥ ಇದೆ ಗೋ ಅಂತ ಹೇಗೂ ಸಾಮಾನ್ಯವಾದ ಅರ್ಥ ಇದ್ದೇ ಇದೆ ಹಸು ಆಕಳು ದನ ಭವಿಷ್ಯಂತ ಹರೇಯೇದೇವತಾರ ಭುವಿ ರಕ್ಷಕಾಹ ಮದ್ಭಕ್ತ್ರಕ್ಷಿಯೇ ಪ್ರೀತಾನಥ ನಿಜಾಧ್ವರ ಅಂದರೆ ಎಲೆ ಹರಿಯೇ ಭೂ ಪರಿಪಾಲನೆಗಾಗಿ ಮೀನು ಅವತಾರ ಪುರುಷರೆಲ್ಲರೂ ನಿನ್ ನನ್ನ ಭಕ್ತರಾಗಿರ್ತಾರೆ ಅವರೆಲ್ಲರನ್ನೂ ನನ್ನ ಹೊರದಂತೆ ಪ್ರೀತಿಯಿಂದ ನೋಡ್ತೇನೆ ಹಾಗಾಗಿ ರಾಮನಿಗೆ ನಮಸ್ಕಾರ ಮಾಡಿದ್ದು ರಾಮವಾಚ ಅಖಂಡ ಐಶ್ವರ್ಯ ಮಾಸಾಧ್ಯ ಹರ ಸ್ವಯಂ ಕೈಲಾಸೇ ಸಗಣೈ ತಸ್ವೈರಂ ಕ್ರೀಡತ್ಯುಮಾ ಪತಿ ನಾವು ಹೇಳ್ತಾನೆ ಹೀಗೆ ಶಿವನು ಹರಿ ಅಖಂಡವಾದ ಈಶ್ವರನ್ನು ಅನುಗ್ರಹಿಸಿ ಮುಂದೆ ತನ್ನ ಗಣಗಳೊಡನೆ ಕೈಲಾಸದಲ್ಲಿ ಅತಿ ವಿಹರಿಸುತ್ತಾ ಇದ್ದ ತದಾ ಪ್ರಭೃತಿ ಲಕ್ಷ್ಮೀಶೋ ಗೋಪವೇಶೋ ಭವತ್ತಥ ಅಯಾಸೀತ್ತ ಸುಪ್ರೀತಿಯ ಗೋಪ ಗೋಪೀಗವಾಂಪತಿ ಅದು ಮೊದಲುಗೊಂಡು ಹರಿಯು ಗೋಪ ಅಂದರೆ ಗೋವುಗಳನ್ನು ಪಾಲಿಸ್ತಕ್ಕಂತಹ ಹಸು ಕಾಯುವ ಶ್ರೀಕೃಷ್ಣ ವೇಷವುಳ್ಳವನಾದ ಮುಂದೆ ಅವನು ಗೋಕುಲದಲ್ಲಿ ಅವತರಿಸಿ ಗೋಪರು ಗೋಪಿಯರು ಗೋಗಳು ಇವರೆಲ್ಲರನ್ನು ಕೂಡ ಸಲಹಿದ ಗೋಪರು ಅಂದ್ರೇನು ಗೋಗಳನ್ನು ಪಾಲಿಸುವವರು ಒಂದರ್ಥ ಸಾಮಾನ್ಯವಾದ ಇನ್ನೊಂದು ಗೋ ಅಂದರೆ ಜ್ಞಾನ ಜ್ಞಾನದ ಜ್ಞಾನಿಗಳು ಎನ್ನುವ ಅರ್ಥ ಬರ್ತದೆ ಜ್ಞಾನಿಗಳನ್ನು ಪಾಲಿಸ್ತಕ್ಕಂಥವ ಶ್ರೀಕೃಷ್ಣ ಶ್ರೀಹರಿ ಗೋ ಕುಲ ಕುಲ ಅಂದರೆ ಸಮೂಹ ಹ್ಞೂ ಗೋ ಜ್ಞಾನ ಜ್ಞಾನಿಗಳ ಸಮೂಹ ಜ್ಞಾನದ ಸಮೂಹ ಹೀಗೆ ಬೇರೆ ಬೇರೆ ಅರ್ಥ ಬರ್ತದೆ ಹಾಗೆಯೇ ಸೋಪಿ ವಿಷ್ಣು ಪ್ರಸನ್ನಾತ್ಮ ಜುಗೋಪ ನಿಖಿಲಂ ಜಗತ್ತು ನಾನಾವತಾರ ಸಂದರ್ತ ವನ ಮುಂದೆ ಆ ಹರಿವು ಕೂಡ ಶಿವನಾಜ್ಞೆಯಂತೆ ಜಗತ್ತನ್ನು ಪಾಲಿಸುವುದಕ್ಕಾಗಿ ಅನೇಕ ಅವತಾರಗಳನ್ನು ಮಾಡಿ ಜಗತ್ತನ್ನು ರಕ್ಷಿಸಿದ ಸಲಹಿದ ಅಂಥೇಳಿ ನಾನಾವತಾರ ಸಂದರ್ಥ ಅವನ ಕರ್ತ ಅವನ ಕರ್ತ ರಕ್ಷಣೆ ಅವತಿ ಅಂತೇಳಿದರೆ ರಕ್ಷಿಸ್ತಾನೆ ಅಂತೇಳಿ ಇದಂಸ ಚತು ಚತುರ್ಧಾತ್ರ ಅವಾತರ ಚತುರ್ಧಾತ್ರ ಅವತರ ಶಂಕರಾಜ್ಞೆಯ ರಾಮೋಹನ್ ತ ಭರತೋ ಲಕ್ಷ್ಮಣ ಶತ್ರುಹೇತಿ ಚ ರಾವಣನೆಂಬ ದೈತ್ಯನ ಸ್ಮಾರಕಾಗಿ ರಾಮ ಭರತ ಲಕ್ಷ್ಮಣ ಶತ್ರುಘ್ನ ಈ ನಾಲ್ಕು ರೂಪದಿಂದ ಅವತರಿಸಿದ್ದಾನೆ ಶ್ರೀಹರಿಯು ಆ ನಾಲ್ವರಲ್ಲಿ ನಾನು ರಾಮನಾಗಿದ್ದೇನೆ ಅಂತೇಳಿ ಹೇಳ್ತಾನೆ ಇದಾನ ಸಹ ಚತುರ್ಧಾ ಚತುರ್ಧಾತ್ರ ಅವಾತರತ್ ಶಂಕರಾಜ್ಞಯ ಅಧ ಪಿತ್ರಾಜ್ಞೆಯ ದೇವಿ ಸಸೀತಾ ಲಕ್ಷ್ಮಣ ಆಗತೋಹಂ ಆಗತಂ ವನೆ ಚಾಧ್ಯ ದೈವತೋಭವಂ ಮುಂದೆ ನಾನು ನನ್ನ ತಂದೆಯ ಅಪ್ಪಣೆಂತಿ ಸೀತೆ ಮತ್ತು ಲಕ್ಷ್ಮಣನೊಡನೆ ಈ ಕಾಡಿಗೆ ಬಂದೆ ಪ್ರಕೃತ ದೂರದೃಷ್ಟದಿಂದ ನಾನು ತುಂಬ ದುಃಖಿತನಾಗಿದ್ದೇನೆ ಓ ದೇವಿ ನನ್ನನ್ನು ಸಲಹುವ ನಿಶಾಚರಣೃತ ಸೀತೆ ಕೇನಚಿತ್ ಅನ್ವ್ಯಾ ಪ್ರಿಯಂಚಾತ್ರ ವಿರಹೀ ಬಂಧುನಾನೆ ಯಾವನೋರು ರಾಕ್ಷಸನ್ನು ನನ್ನ ಹೆಂಡತಿಯಾದ ಸೀತೆಯನ್ನು ಅಪಹರಿಸಿದ್ದಾನೆ ಹೀಗೆ ವಿರಹಿಯಾಗಿ ನಾನು ತಮ್ಮನೊಡನೆ ಆ ನನ್ನ ಪತ್ನಿಯನ್ನು ಹುಡುಕುತ್ತಾ ಇದ್ದೇನೆ ದರ್ಶನಂತೆ ಯಾಪ್ತರ ಕುಶಲಂ ಮಮ ಭವಿಷ್ಯತಿ ನಂದೇಹೋ ಮಾತಸ್ತೆ ಕೃಪೆಯ ಸತಿ ಓ ಸತೀ ದೇವಿಯೇ ಈ ಮಧ್ಯೆ ಸರ್ವಮಂಗಳಾದ ತಾಯಿಯಾದ ನಿನ್ನ ದರ್ಶನವನ್ನು ನನಗಾಯಿತು ಇದರಿಂದ ಮುಂದೆ ನಿಶ್ಚಯವಾಗಿಯೂ ನಿನ್ನ ಅನುಗ್ರಹದಿಂದ ಮಂಗಳವಾಗುವುದನ್ನು ನಾನು ತಿಳಿಯುತ್ತೇನೆ ಸೀತಾಪ್ರಾಪ್ತಿವರಂದೇವಿ ಭವಿಷ್ಯತಿ ನ ಸಂಶಯ ತಂ ಹತ್ವಾ ದುಃಖದಂ ಪಾಪಂ ರಾಕ್ಷಸಂ ತ್ದನುಗ್ರಹಾತ್ ಸೀತೆಯನ್ನು ಅಪಹರಿಸಿದ ದುಷ್ಟ ರಾಕ್ಷಸನನ್ನು ಸಂಹರಿಸಿ ನಿನ್ನ ಅನುಗ್ರಹದಿಂದ ತಿರುಗಿ ಸೀತೆಯನ್ನು ಪಡೆಯುತ್ತೇನೆ ಓ ದೇವಿ ಆ ರೀತಿ ಆಗುವಂತೆ ಅನುಗ್ರಹಿಸು ಮಹದ್ಭಾಗ್ಯಂ ಮ್ಯವ್ಯಕಾಷ್ಟಾಂ ಕೃಪ ಯುವಾ ಯಸ್ಕರುಣೋ ಸ್ಯಾಂ ಸ ಪುರುಷೋ ವರ ನಿಮ್ಮೀರುವರ ಸತೀಶಿವರ ಅನುಗ್ರಹಕ್ಕೆ ಪಾತ್ರನಾದ ನಾನುಧನ್ಯನು ಯಾವ ನಿಮ್ಮ ಕರುಣೆಗೆ ಪಾತ್ರನಾಗುವನೋ ಆ ಪುರುಷನು ಮಹಾಭಾಗ್ಯಶಾಲಿಯುಧನ್ಯನು ಇತ್ತಮಾ ಭಾಷ್ಯ ಬಹುಧಾ ಸುಪ್ರಣಮ್ಯ ಸತೀಂ ಶಿವಾಂ ಸದಾ ಜ್ಞೆಯಾವನೆ ತಸ್ ವಿಚಾರ ರಘು ದ್ವಹ ಹೀಗೆ ರಾಮನು ಸತೀದೇವಿಗೆ ಹೇಳಿ ಅವಳು ಅನುಮತಿಯನ್ನು ಪಡೆದು ಆ ವರದಲ್ಲಿ ಸೀತೆಯನ್ನು ಹುಡುಗುತ್ತಾ ಸಂಚರಿಸಿದ ಅಥಾಕರ್ಣ್ಯ ಸತೀವಾಕ್ಯಂ ರಾಮ ಪ್ರಯತಾತ್ಮನಃ ಹೃಷ್ಟಾ ಭೂತ್ಸಾ ಪ್ರಶರಂ ಸಂತಂ ಶಿವಭಕ್ತಿರತಂ ಹೃದಿ ರಾಮನು ಹೇಳಿದ ಮಾತುಗಳನ್ನು ಕೇಳಿ ಸತೀದೇವಿಯು ತುಂಬ ಸಂತುಷ್ಟರಾದಳು ಶಿವಭಕ್ತನಾದ ರಾಮನನ್ನು ಮನಸ್ಸಿನಲ್ಲಿ ಪ್ರಶಂಸಿಸಿದಳು ಸ್ಮ್ ಸ್ವಕರ್ಮನಸೀ ಶ್ಶೋಕರ ಮನಸ ಅಕಾರ್ಷೀತ್ ಶೋಕ ಸುವಿಸ್ತರ ಪ್ರತ್ಯಗದೀನಾವರ್ಣ ಶಿವಸನ್ನಿಧ ಅಚಿಂತತ್ ಪಥಿ ಸಾ ದೇವೀ ಸಂಚಲಂತಿ ಪುನಃಪುನಃ ನಂಗೀಕೃತ ಶಿವೋಕ್ತ ಮೇ ರಮ ಪ್ರತಿ ಕುಧೀಕೃತ ತಾನು ಮಾಡಿದ ಕಾರ್ಯವನ್ನು ಮನಸ್ಸಿನಲ್ಲಿ ತುಂಬಾ ತುಂಬ ತಪ್ಪಾಯಿತೆಯನ್ನು ದುಃಖಗೊಂಡು ಉದಾಸೀನತೆಯಿಂದ ಆ ಸತಿಯು ಶಿವನ ಬಳಿಗೆ ಹೋಗುತ್ತಾ ದಾರಿಯಲ್ಲಿ ಹೀಗೆ ಯೋಚಿಸಿದಳು ಛೇ ರಾಮನು ಹರಿ ಅವತಾರಿ ಎಂದು ಹೇಳಿದ ಶಿವನ ಮಾತನ್ನು ನಾನು ಮೊದಲು ನಂಬಲಿಲ್ಲ ಅದಕ್ಕಾಗಿ ವಿವೇಕವಿಲ್ಲದ ಪರೀಕ್ಷೆಯನ್ನೂ ಮಾಡಿದೆ ಕಿಮುತ್ತರ ಮಹಂದಾಸ್ಯೆ ಶಂಕರ ಸನ್ನಿಧೌ ಇ ಸಂಚಿತ್ಯ ಬಹುಧಾ ಪಶ್ಚಾತ್ತಾಪೋಭವತ್ತದ ಈಗ ಶಂಕರನ ಬಳಿಗೆ ಹೋಗಿ ಏನನ್ನು ಹೇಳಲಿ ಎಂದು ಮುಂತಾಗಿ ತುಂಬ ಚಿಂತೆಗೊಳಗಾಗಿ ಪಶ್ಚಾತ್ತಾಪ ಪಟ್ಟಳು ಗತ್ವಾ ಶಂಭು ಸಮೀಪಂಚ ಪ್ರಣನಾಮ ಶಿವಂ ಹೃದಾ ವಿಷಣ್ಣವದನಾ ಶೋಕವ್ಯಾಕುಲಾ ವಿಗತ ಪ್ರಭೋ ದುಃಖದಿಂದ ಬಳಲ್ಲ ಮುಖೋಳೋಳಾಗಿ ಶಂಕರನ ಬಳಿಗೆ ಹೋಗಿ ಅವನನ್ನು ನಮಸ್ಕರಿಸಿ ಅಥ ತಾಂ ದುಃಖಿ ತಾಂ ದೃಷ್ಟ ಕುಶಲಂ ಹರಹ ಪ್ರೋವಚವಚನ ಪ್ರೀತ್ಯ ತತ್ಪರೀಕ್ಷಾಕೃತ ದುಃಖಿತಳಾದ ಸತಿಯನ್ನು ನೋಡಿ ಅವಳು ನಮಸ್ಕರಿಸಿದಾಗ ಆ ದುಃಖಿತರಾದಂಥ ಸತಿಯನ್ನು ನೋಡಿ ಶಂಕರನ ಕುಶಲ ಪ್ರಶ್ನೆಯನ್ನು ಮಾಡಿ ಅಲೋ ಸತೀ ರಾಮನ ಪರೀಕ್ಷೆಯನ್ನು ಮಾಡಿದೆಯಾ ಎಂದು ಪ್ರೀತಿಯಿಂದ ಕೇಳಿದ ಶುತ್ವಾ ಶಿವಭಚೋ ನಾ ಹಂಗಿ ವಾ ವಿ ಪ್ರಣತಾನನಾ ಸತೀಶೋಕ ತತ್ರ ಸಮೀಪತಃ ಆಗ ಸತೀ ದೇವಿಯು ಏನನ್ನೂ ಹೇಳಲಿಲ್ಲ ದುಃಖದಿಂದ ಬಳಲಿದವಳಾಗಿ ಮುಖವನ್ನು ಬಗ್ಗಿಸಿ ಆ ಶಿವನ ಬಳಿಯಲ್ಲಿ ಸುಮ್ಮನೆ ನಿಂತಳು ಶುತ್ ನ ಅಹಂ ಕೀ ಪ್ರಣತಾ ಏನನ್ನು ಹೇಳದೆ ತಲೆ ತಗ್ಗಿಸಿದವಳಾಗಿ ಸತಿ ಶೋಕವಿಷಣ್ಣ ಸಾ ಶೋಕವಿಷಣ್ಣಗಿ ಅವಳು ತಸ್ಥೌ ತತ್ರ ಸಮೀಪತಃ ಅಲ್ಲಿ ಹತ್ರ ನಿಂತುಕುಳ್ಳಿ ಅಥಧ್ಯಾತ್ವಾ ಮಹೇಷಸ್ತು ಬುಬೋಧ ಚರಿತ ದಕ್ಷ ಜಜಾ ಮಹಾಯೋಗಿ ನಾನಲೀಲಾಶಾರದ ಬಳಿಕ ಮಹಾಯೋಗಿ ಅನೇಕ ಲೀಲಾವಶಾರದನ್ವಾದಂತಹ ಶಿವನು ಧ್ಯಾನಿಸಿ ದಿವ್ಯದೃಷ್ಟಿಯಿಂದ ಸತೀದೇವಿಯು ರಾಮಪರೀಕ್ಷೆಯನ್ನು ಮಾಡಿದ ಬಗೆಯನ್ನು ಸಮಾಚಾರವನ್ನು ಎಲ್ಲ ತಿಳಿದುಕೊಂಡ ಸಸ್ಮಾರ ಸ್ವಪಣಂ ಪೂರ್ವ ಯತ್ಕೃತ ಹರಿಕೋಪದ ತತ್ ಪ್ರಾರ್ಥಿಥರುದ್ರೋಸೌ ಮರ್ಯಾದಾ ಪ್ರತಿಪಾಲಕ ಮತ್ತು ಲೋಕಮರ್ಯಾದೆಯನ್ನು ರಕ್ಷಿಸುವ ಆ ಶಿವನು ತಾನು ಹಿಂದೆ ಹರಿಯಿಂದ ಪ್ರಾರ್ಥಿಸಲ್ಪಟ್ಟು ಕೋಪದಿಂದ ಮಾಡಿದ ಪ್ರತಿಜ್ಞೆಯನ್ನು ಸ್ಮರಿಸಿಕೊಂಡ ವಿಷಾದೋ ಭೂತ್ ಪ್ರಭೋಸ್ತತ್ರ ಮನಸ್ಸೇವ ಧರ್ಮ ವಕ್ತ ಧರ್ಮಕರ್ತ ಧರ್ಮ ಅವನ ಕರ ಸದಾ ಧರ್ಮಕರ್ತನು ಧರ್ಮ ವಕ್ತೃ ಧರ್ಮಪಾಲಕನು ಧರ್ಮವನ್ನು ಹೇಳತಕ್ಕಂಥವನು ವಕ್ತೃ ಅಂದರೆ ವಕ್ತ ಅಂದರೆ ಹೇಳ್ಬೋದು ಧರ್ಮಕರ್ತ ಧರ್ಮಪಾಲಕನೂ ಆದಂತಹ ಧರ್ಮವನ್ನು ಸೃಷ್ಟಿ ಮಾಡಿದವನು ಧರ್ಮವನ್ನು ಹೇಳತಕ್ಕಂಥವನು ಧರ್ಮವನ್ನು ಪಾಲಿಸ್ತಕ್ಕಂಥವೂ ಆದಂತಹ ಆ ಶಿವನು ಮನಸ್ಸಿನಲ್ಲಿ ತುಂಬ ವಿಷಾದಪಟ್ಟು ಹೀಗೆ ಹೇಳಿಕೊಂಡೆ ಶ್ಯೋವಾಚ ಕುರ್ಯಾಂಚೇದಕ್ಷಜಾ ಹಿ ಸ್ನೆಹಂ ಪೂರ್ವ ಯಥಾಮಶ್ಯೇನ್ಮ ಪಣಃಕಲೀಲಾರಣ ಈಗ ಮೊದಲನಂತೆ ಈ ಸತಲಿ ನಾನು ಸ್ನೇಹೋ ನಿಟ್ಟ್ರೆ ಎದ್ದು ಚ್ಯುತಿಯನ್ನ ಹೊಂದದ ಪ್ರತಿಜ್ಞೆ ನಷ್ಟು ವರ್ತದೆ ಬ್ರಹ್ಮೋವಾಂ ವಿಚಾರ್ಯ ಬಹುಧಾ ಹೃದತ್ಯಜತ್ಸನ್ನ ನಾಶೆಯ ಸೇದಧರ್ಮ ಪ್ರಪಾಲಕ ತಥೋ ವಿಹಾಯ ಮನಸಾ ಸತೀಂ ತಾಂ ಪರಮೇಶ್ವರ ಜಗಾಮ ಸ್ವಗಿರಿಂ ಭೇದಂ ಜಗಾವದ್ದಾಹಿ ಸಹಿ ಪ್ರಭು ಹೀಗೆ ತುಂಬ ಆಲೋಚಿಸಿ ಅಂದರೆ ಶಿವನು ಮೊದಲೇ ಹೇಳಿದ್ದ ನನ್ನಲ್ಲಿ ನಿರಂತರವಾದ ಭಕ್ತಿ ಇದ್ದರೆ ಮಾತ್ರ ನಾನು ನಿನ್ನನ್ನು ಪೂರ್ಣವಾದ ವಿಶ್ವಾಸ ಇದ್ದರೆ ಮಾತ್ರ ನಿನ್ನನ್ನು ನಾನು ಸತಿಯಾಗಿಟ್ಟುಕೊಳ್ತೇನೆ ಅಂತ ಹೇಳಿದ್ದ ಆ ಪ್ರತಿಜ್ಞೆಯನ್ನು ಪೂರೈಸೋದಕ್ಕೋಸ್ಕರವಾಗಿ ಈಗ ಇವಳಿಗೆ ಸಂಶಯ ಬಂತಲ್ಲ ಶಿವ ಹೇಳಿದ ಮಾತಿನಲ್ಲಿ ಈ ರಾಮ ಇವ ವಿಷ್ಣುವಿನ ಅವತಾರವೇ ಅಂತೇಳಿ ಹೇಳಿದ್ದಾನೆ ಇವಳು ಪರೀಕ್ಷೆ ಮಾಡಲಿಕ್ಕೆ ಹೋದ್ಲು ಶಿವ ಹೇಳಿದ್ದಲ್ಲಿ ನಂಬಿಕೆ ಬರಲಿಲ್ಲ ಸತಿಗೆ ಹಾಗಾಗಿ ಅಲ್ಲಿ ಆ ನಂಬಿಕೆ ದ್ರೋಹ ಹಾಗಾಗಿ ಇವನು ಎಲ್ಲರಿದ್ರೂ ಹೇಳಿದಂತಹ ಈ ಮಾತನ್ನು ಮೀರ್ಲಿಕ್ಕಾಗೋದಿಲ್ಲ ಶಿವ ಹಾಗಾಗಿ ಏನು ಮಾಡಿದ ತುಂಬ ಆಲೋಚಿಸಿ ಸತಿ ತನ್ನ ಮಾತಿನಲ್ಲಿ ನನ್ನ ಮಾತಿನಲ್ಲಿ ಅಪನಂಬಿಕೆ ಉಳ್ಳವರಾದರೆ ಅವಳನ್ನು ತ್ಯಜಿಸ್ತೇನೆ ಅಂತೇಳಿ ತಾನು ಹಿಂದೆ ಮಾಡಿದಂಥ ಪ್ರತಿಜ್ಞೆಯನ್ನು ಸ್ಮರಿಸಿಕೊಂಡು ತನ್ನ ಸಂಕಲ್ಪದಂತೆ ಸತೀದೇವಿಯನ್ನು ಮನಸ್ಸಿನಿಂದಲೇ ಬಿಟ್ಟು ತನ್ನ ವಾಸಸ್ಥಾನವಾದ ಕೈಲಾಸಗಿರಿಗೆ ತೆರಳಿದ ಮುಂದೆ ತನಗೂ ಸತೀದೇವಿಗೂ ಸಂಬಂಧವಿಲ್ಲವೆಂದು ಪ್ರಕಟಿಸಿ ಬಿಟ್ಟ ಚಲಂತಂ ಪತಿತ ವ್ಯೋಮವಾಣ್ಯು ಮಹೇಶ್ವರಂ ಸರ್ವಾಂ ಸಂತ್ರ ವಿಶೇಷದ ಅವನು ಮನಸ್ಸಿನಿಂದ ಸತಿಯನ್ನು ಬಿಟ್ಟು ತೆರಳುವಾಗ ದಾರಿಯಲ್ಲಿ ಸತೀದೇವಿ ಮೊದಲಾದವರೆಲ್ಲರಿಗೂ ಕೇಳಿಸುವಂತೆ ಹೀಗೆ ಆಕಾಶವಾಣಿ ಆಯಿತು ವ್ಯೋಮವಾಣ್ಯುವಾಚ ವ್ಯೋಮವಾಣಿ ಅಂದರೆ ಆಕಾಶವಾಣಿ ಏನು ಹೇಳಿತು ಧನ್ಯಸ್ತಂ ಪರಮೇಶ ತ್ವತ್ಸಮೋದ್ಯ ತಣ ನ ಕೋಪ್ಯನ್ಯಸ್ತ್ರೀಲೋಕೇ ಮಹಾಯೋಗಿ ಮಹಾಪ್ರಭು ನ ಕೋಪ್ಯನ್ಯಸ್ತ್ರೀಲೋಕೇಸ್ ಮಹಾಯೋಗೀ ಮಹಾಪ್ರಭು ಆಕಾಶವಾಣಿ ಹೇಳ್ತದೆ ಓ ಪರಮೇಶ್ವರ ನೀನು ಧನ್ಯನು ನಿನ್ನಂತೆ ಪ್ರತಿಜ್ಞೆ ನಿರ್ವಹಿಸುವ ದುರ್ಲಭ ನೀನು ಮಹಾಯೋಗಿಯು ನೀನೇ ಜಗದುಡೆಯನು ಬ್ರಹ್ಮೋವಾಚ ಶುತ್ ವ್ಯೋಮ ವಚೋ ದೇವೀ ಶಿವಂಪ್ರಭಾ ಕಂಪಣ ಕೃತವಾಥ ಬ್ರೋಹಿ ಮೇ ಪರಮೇಶ್ವರ ಬ್ರಹ್ಮ ಹೇಳ್ತಾನೆ ಎಲೆ ನಾರದನೆ ಈ ರೀತಿಯಾದ ಆಕಾಶವಾಣಿಯನ್ನು ಕೇಳಿ ಸತೀದೇವಿ ಓ ನಾಥನೇ ನೀನೇನು ಪ್ರತಿಜ್ಞೆನೆ ಮಾಡಿದ್ದೆ ನನಗೆ ಹೇಳು ಅಂತೇಳಿ ಶಿವನನ್ನು ಕೇಳ್ತಾಳೆ ಇತಿ ಪೃಷ್ಟೋ ಬಿಗಿರಿಶಸ್ಸತ್ಯಕರ ಪ್ರಭು ನೋದ್ವಾಹಂ ಸೋಂಪಣಂ ತೈ ಕಹರಿಯ್ರೇಕರೋತ್ಪುರ ಸತಿಯು ಹೀಗೆ ಪ್ರಶ್ನಿಸಿದರೂ ಸಹ ಪರಮೇಶ್ವರ ಹಿಂದೆ ತನ್ನ ಮದುವೆ ಕಾಲದಲ್ಲಿ ಹರಿ ಬ್ರಹ್ಮರ ಎದುರಿಗೆ ತಾನು ಮಾಡಿರತಕ್ಕಂಥ ಪ್ರತಿಜ್ಞೆಯನ್ನು ಆ ಸತಿಗೆ ಹೇಳಲಿಲ್ಲ ಅಂದರೆ ಕಹರಿಯ ಕ ಅಂದರೆ ಬ್ರಹ್ಮ ಹರಿ ಅಂದರೆ ಹರಿ ವಿಷ್ಣು ಅವರ ಮುಂದೆ ಪ್ರತಿಜ್ಞೆ ಮಾಡಿದ್ದ ಶಿವ ಅಂದರೆ ಅವರ ಒತ್ತಾಯಕ್ಕೆ ಮಣ್ಣಿದು ಮದುವೆ ಆದದ್ದು ಸತಿಯನ್ನು ಈಗ ಅವಳು ತನ್ನ ವಿಶ್ವಾಸವನ್ನು ಕಳ್ಕೊಂಡಾಗ ತಾನು ಬಿಡ್ತೇನೆ ಅಂತೇಳಿ ಹೇಳಿದ್ದ ಪ್ರತಿಜ್ಞೆ ಅದನ್ನು ಈಗ ತೀರಿಸಿದ ಆದರೆ ಈಗ ಈ ಸತಿಯ ಪ್ರಶ್ನೆಗೆ ಅವನು ಉತ್ತರ ಕೊಡಲಿಲ್ಲ ವಿಶ್ವಾಸ ಅದ ಕುರಿತು ಪ್ರತಿಜ್ಞೆಯ ಬಗ್ಗೆ ಹೇಳಲಿಲ್ಲ ಶಿವ ಸತಿ ಹತ್ರ ಸದಾ ಸತಿ ಶಿವಂಧ್ಯಾತ್ಮ ಸ್ವಪತಿಂ ಪ್ರಾಣವಲ್ಲಭಂ ಸರ್ವಂಬು ಬೋಧ ಹೇತು ತಂ ಪ್ರಿಯಾಗಮುನೇ ಆಗ ಸತೀದೇವಿ ತನ್ನ ಪ್ರಾಣ ಪ್ರಾಣಪ್ರಿಯನಾದ ಶಿವನನ್ನು ಭಕ್ತಿಯಿಂದ ಧ್ಯಾನಿಸಿ ಹಿಂದೆ ನಡೆದ ಪ್ರತಿಜ್ಞೆಯ ಸಮಾಚಾರವನ್ನೆಲ್ಲ ತಿಳ್ಕೊಂಡಳು ಧ್ಯಾನ ಮುಖೇನ ಜ್ಞಾನ ದೃಷ್ಟಿಯಿಂದ ತಥೋತೀವ ಶುಶೋಚಾಶು ಬುದ್ಧ್ವಾತ್ಯ ತ್ಯಾಗಮಾತ್ಮನಃ ಶಂಭುನಾ ದಕ್ಷಾ ತಸ್ಮಾನ್ ನಿಶ್ವಸಂತಿ ಮುಹುರ್ಮುಹು ಹೂ ಬಳಿಕ ಶಿವನು ತನ್ನ ಆಜ್ ತನ್ನನ್ನು ಮನಸ್ಸಿನಿಂದ ತ್ಯಾಗ ಮಾಡಿದ್ದಾನೆ ತಿಳಿದು ದುಃಖಗೊಂಡವಳಾಗಿ ತುಂಬ ಶೋಕಿಸಿದಳು ಪುನಃ ಪುನಃ ದುಃಖಗೊಂಡಳು ನಿಶ್ವಸಂತೀ ನಿಟ್ಟುಸಿರುಬೂಡುತ್ತಾ ದುಃಖಿಸುತ್ತಿದ್ದಳು ದಕ್ಷಪುತ್ರಿ ಆದ ಶಿವ ಇವಳು ಸತೀದೇವಿ ಶಿವಸ್ತಸ್ಯ ಸಮಾಜ ಗುಪ್ತಂ ಮನೋಭವಂ ಸತ್ಯೈಪಣಂ ಸ್ವಕೀಯಂ ಹಿ ಕಥಾ ಬಹ್ವೀರ್ ವದನ್ ಪ್ರಭು ಆಗ ಶಿವನು ಪತಿಯ ಸತಿಯ ಮುಖವನ್ನು ನೋಡಿ ತಿಳಿದು ಸತಿಯ ದುಃಖವನ್ನು ತಿಳಿದು ತನ್ನ ಪ್ರತಿಜ್ಞೆಯನ್ನು ಅವಳು ಮರೆಯುವಂತೆ ಅನೇಕ ಮನೋಹರವಾದ ಕಥೆಗಳನ್ನು ಹೇಳಿದ ಸತ್ಯಾ ಸೈಲ ಕಥೆಯ ವಿವಿಧ ಕಥವರೆ ಸ್ಥಿತಿ ನಿಜ ರುಪದ ದಧೋ ಯೋಗೀ ಸಧೀಕೃತ್ ಕಥೆಯನ್ನು ಹೇಳುತ್ತಾ ಶಿವನು ಸತಿಯೊಡನೆ ಕೈಲಾಸಗಿರಿಗೆ ಹೋಗಿ ಅಲ್ಲಿ ಸಾಮಧಿ ಸ್ಥಾನಾಗಿ ತನ್ನ ಪರಮತ್ಮಸ್ವರೂಪವನ್ನು ಧಾನಿಸತೊಡಗಿದ ತತ್ರ ತಸ್ಥೌ ಸತೀ ಧಾಮ್ನಿ ಸ್ವೇತಿ ವಿಷಣ್ಣ ಮಾನಸ ನ ಚರಿತ್ರಂ ತತ್ಕಶ್ಚಿಚ್ಚ ಶಿವಯೋರ್ಮುನೆ ಆಗ ಸತೀದೇವಿಯು ಸಹ ದುಃಖಿತಳಾಗಿ ಸ್ವ ಸ್ವರೂಪವನ್ನು ಧ್ಯಾನಿಸಿದಳು ಪರಮಾತ್ಮಸ್ವರೂಪವನ್ನು ಈ ರೀತಿ ಇರುವಂತಹ ಸತೀಶಿವರಿ ಇರುವ ಸ್ಥಿತಿಯನ್ನು ಯಾವನೂ ತಿಳಿಯಲು ಸಮರ್ಥನ ಮಹಾನ್ ಕಾಲೋ ವ್ಯದೀಯತರಿತ್ಥಂ ಮಹಾಮುನೆ ಸೋವಾತ್ತೇಹಯೋ ದೇಹಯೋ ಪ್ರಭೋರ್ಲೋಕಲೀಲಾನುಸಾರಿಣೋ ಸ್ವೇಚ್ಛೆಯಿಂದ ದೇಹವನ್ನು ಧರಿಸಿ ಲೋಕ ಲೀಲೆಯಂತೆ ಆಚರಿಸುತ್ತಲೇ ಇರತಕ್ಕಂತಹ ಸತಿ ಶಿವರು ಸಮಾಧಿಸ್ಥರಾಗಿ ಧ್ಯಾನಿಸುತ್ತಾ ಇರುವ ಸಂದರ್ಭದಲ್ಲಿ ಬಹಳ ಕಾಲು ಕಳೆದುಹೋಯಿತು ಧ್ಯಾನ ತತ್ಯತ ಪರಮೋತಿ ಕೃತ್ ತಜ್ಞಾ ಜಗದಂಬಾ ಹಿ ಸತಿ ತತ್ರ ನಥ ಶಿವಂದೇವಿ ಹೃದಯನ ವಿಧು ಯಥ ಆಸನ ದತ್ತ ಚಂಬುಸ್ವ ಉದಾರಧೀ ಕಥೆಯುಪ್ರೀತ್ಯ ಕಥಾ ನಿಶೋಕಾಂಕವಾಂಕಾದೃಶೀ ಮುಂದೆ ಕೆಲವು ಕಾಲ ಕಳೆದ ಮೇಲೆ ಪರಮೇಶ್ವರನು ಸಮಾಧಿಯನ್ನು ತ್ಯಜಿಸಿದ ಇದನ್ನು ತಿಳಿದು ಪರಮೇಶ್ವರಿಯಾದ ಸತೀದೇವಿಯು ಆ ಶಿವನ ಒಳಗೂ ಬಂದು ಹೃದಯದಲ್ಲಿ ದುಃಖವು ತುಂಬಿರಲು ಶಿವನನ್ನು ನಮಸ್ಕರಿಸಿದರು ಆಗ ದಯಾಮಯನಾದ ಶಿವ ತನ್ನ ಎದುರಿನಲ್ಲಿ ಸತಿಗೆ ಆಸನವನ್ನು ಕೊಟ್ಟು ಕೂರಿಸಿಕೊಂಡು ಮನೋಹರವಾದ ಅನೇಕ ಕಥೆಗಳನ್ನು ಹೇಳಿ ಅನೇಕ ಲೀಲೆಗಳನ್ನು ಪ್ರದರ್ಶಿಸಿ ಆ ಶೋಕವನ್ನು ಹೋಗಲಾಡಿಸಿದ ಪೂರ್ವವತ್ಸ ಸುಖಂ ಲೇಭೆ ತತ್ಯಾಜಣ ಸಹ ನೇತ್ಯಾಶ್ಚರ್ಯಂ ಶಿವೇ ತಾತ ಮಂತವ್ಯಂ ಪರಮೇಶ್ವರೇ ತಿರುಗಿ ಮೊದಲನಂತೆ ಸತೀದೇವಿ ಸಂತೋಷವನ್ನು ಹೊಂದಿದಳು ಎಲೆಯನ್ನಾರ್ದನೇ ಹೀಗೆ ಶಿವನು ತನ್ನ ಪ್ರತಿಜ್ಞೆಯನ್ನು ನಿರ್ವಹಿಸಿದ ಮಹಾಮಹಿಮನಾದ ಪರಮೇಶ್ವರಿನಲ್ಲಿ ಇದು ಮಹಾ ಆಶ್ಚರ್ಯವಾದುದೇನಲ್ಲ ಅವನು ಇನ್ನೂ ಮಹಾ ಆಶ್ಚರ್ಯಗಳನ್ನು ಮಾಡಬಲ್ಲ ಇತ್ತಂ ಶಿವಶಿವ ಕಥಾಂ ವದಂತಿ ಮುನೆಯೋ ಮುನೇ ಕಿಲಕೇಜಿದ ವಿದ್ವಾಂಸೋ ವಿಯೋಗಶ್ಚ ಕಥಂ ತಯೋ ಹೀಗೆಂದು ಕೆಲವರು ಮುನಿಗಳು ಶಿವಸತೀ ದೇವಿಯರ ವಿಯೋಗವನ್ನು ವರ್ಣಿಸ್ತಾರೆ ಆದರೆ ಇದು ಸರಿಯಾದ್ದಲ್ಲ ವಾಗರ್ಥಗಳಂತೆ ಸದಾ ಸೇರಿರುವ ಆ ಶಿವಸತೀರಿಗೆ ನಿಜವಾಗಿ ವಿಯೋಗವಿಲ್ಲ ಮಾತು ಮತ್ತು ಅರ್ಥಗಳಿಗೆ ಹೇಗೆ ವಿಯೋಗವಿಲ್ಲವೋ ಹಾಗೆ ಹೇಳಿದ ಮಾತಿಗೆ ಒಂದು ಅರ್ಥ ಇದ್ದೇ ಇರುತ್ತದೆ ಹಾಗೆಯೇ ಒಂದು ಅರ್ಥ ಇದೆ ಅಂತೇಳಿ ಆದರೆ ಅಲ್ಲಿ ಮಾತಿರಲೇಬೇಕು ಮಾತಿಲ್ಲದೆ ಅರ್ಥ ಇಲ್ಲ ಅರ್ಥ ಇಲ್ಲದೆ ಮಾತಿಲ್ಲ ಅದೇ ರೀತಿ ಶಿವ ಶಕ್ತಿಯರು ಅಂತೇಳಿ ಶಿವ ಶಿವಚರಿತ್ರಂಕೋ ಜಾತಿ ಪರಮಾರ್ಥತಃ ಸ್ವೇಚ್ಛೆಯ ಕ್ರೀಡತಸ್ಥ ಕ್ರೀಡತಃ ತೌ ಹಿ ಚರಿಕು ಸದಾ ಶಿವ ಮತ್ತು ಸತೀದೇವಿಯರ ಚರಿತ್ರೆಯನ್ನು ಪಾರಮಾರ್ಥಿಕವಾಗಿ ಯಾವನ್ನೂ ತಿಳಿಯಲಾರನು ಅವರು ಸ್ವೇಚ್ಛೆಯಿಂದ ಅನೇಕ ಚರಿತ್ರೆಗಳನ್ನು ಸದಾ ಪ್ರದರ್ಶಿಸುತ್ತಾ ವಿಹರಿಸುತ್ತಾರೆ ವಾಗರ್ಥಾವ ಸಂಪೃಕ್ತ ಸದಾ ಖಲು ಸತೀ ಶಿವೌ ತಯೋರ್ವಿಯೋಗ ಸಂಭಾವ್ಯ ಸಂಭವೇದಿ ಇಚ್ಛಯ ತಯೋ ಅಂದರೆ ಸತೀಶಿವರು ಶಬ್ದಾರ್ಥಗಳಂತೆ ಪರಸ್ಪರ ಸೇರಿರುವ ಅನಾದಿ ದಂಪತಿಗಳು ಅವರಿಗೆ ಎಂದಿಗೂ ವಿಯೋಗವೆಂಬುದಿಲ್ಲ ಆದರೆ ಸ್ವೇಚ್ಛೆಯಿಂದಲೇ ಅವರದೇ ಇಚ್ಛೆಯಿಂದಲೇ ಅವರಿಗೆ ವಿಯೋಗವು ಆದರೂ ಆಗಬಹುದು ಅವರಿಗೆ ಇಚ್ಛೆ ಪಟ್ಟರೆ ವಿಯೋಗ ಪಡ್ತಾರೆ ಬೇಕಾದಾಗ ಇಡೀ ಶ್ರೀ ರುದ್ರ ಸಂಹಿತಾಂ ದ್ವಿತೀಯೇ ಸತಿ ಖಂಡೇ ಸತಿ ವಿಯೋಗೋ ನಾಮ ಪಂಚವಿಂಶೋಧ್ಯಾ ಇಲ್ಲಿಗೆ ಶ್ರೀ ಶಿವಮಹಾಪುರಾಣದ ದ್ವಿತೀಯ ಖಂಡದಲ್ಲಿ ಎರಡನೆಯ ಅಂತ ಎರಡನೆಯ ಸಂಹಿತೆ ರುದ್ರಸಮಿತಿಯಲ್ಲಿ ಅದರಲ್ಲಿ ಎರಡನೇ ಖಂಡವಾದ ಸತೀ ಖಂಡದಲ್ಲಿ ಸತೀ ವಿಯೋಗ ಎನ್ನತಕ್ಕಂಥ ಪಂಚವಿಂಶ ಅಧ್ಯಾಯ ಹದಿನೈದನೇ ಅಧ್ಯ ಇಪ್ಪತ್ತೈದನೇ ಅಧ್ಯಾಯ ಇಲ್ಲಿಗೆ ಮುಗಿಯಿತು ಪಂಚವಿಂಶ ವಿಂಶತಿ ಅಂದರೆ ಇಪ್ಪತ್ತು ವಿಂಶಃ ಅಂದರೆ ಇಪ್ಪತ್ತನೆಯ ಪಂಚವಿಂಶ ಅಂದರೆ ಇಪ್ಪತ್ತೈದನೆಯ ಅಧ್ಯಾಯ ಇಲ್ಲಿಗೆ ಮುಗಿಯಿತು ಇಪ್ಪತ್ತಾರನೇ ಅಧ್ಯಾಯ ಮುಂದಿನ ದಿವಸ ನೋಡೋಣ ಹರಿ ಶ್ರೀ ಶಿವ ಓಂ ತತ್ಸತ್